ಸುಳ್ಳು ನಮ್ಮಲ್ಲಿಲ್ಲ ಸುಳ್ಳೆ ನಮ್ಮನೆ ಸುಳ್ಳು ನಮ್ಮಲ್ಲಿಲ್ಲ ಸುಳ್ಳೆ ನಮ್ಮನೆ ಅವರು ಅಲ್ಲಿ ಸಾಸುವೆ ಚೆಲ್ಲಿದ ಕಂಡೆ ಒಂದೊಂದಾಮಾನ ಯೋದ್ ಕಂಡೆ ಅಲ್ಲಿ ಸಾಸುವೆ ಚೆಲ್ಲಿದ ಕಂಡೆ ಒಂದೊಂದಾಮಾನಯೋ ಸೊಳ್ಳೆ ನಮ್ಮನೆ ದ್ಯಾವೂ ಇಳಿಯು ಹಿಟ್ಟು ಕಲಿಸು ತಕಂಡೆ ಬೆಕ್ಕೂ ರೊಟ್ಟಿ ತಟ್ಟು ತಕಂಡೆ ಇಳಿಯೋ ಹಿಟ್ಟು ಕಲಿಸು ತಕಂಡೆ ಬೆಕ್ಕೂ ರೊಟ್ಟಿ ತಟ್ಟೋರ್ ಕಂಡೆ ಮೆಣಸಿನ ತಾಯಿ ಕಂಡ ನಯ್ಯ ಮನುಷ್ಯನ ಗಾತ್ರವ ಮೆಣಸಿನ ತಾಯಿ ಕಂಡ ನಯ್ಯ ಮನುಷ್ಯನ ಗಾತ್ರವ ತುಳ್ಳೋ ನಮ್ಮಲ್ಲಿಲ್ಲ ಸೊಳ್ಳೆ ನಮ್ಮನೆ ದ್ಯಾವ್ರು ನರಿಯೋ ನೇಗಿಲು ಬಡಿಯೋ ಕೊಡಿಯೋರ್ಕಂಡೆ ತೋಳ ತಂಬೂರಿ ಉಡಿಕೋರ್ ಕಂಡೆ ಮೆಕ್ಕೆಕಾಯಿ ಕಂಡನಯ್ಯ ಕುಕ್ಕೆ ಗಾತ್ರವಾ ಮೆಕ್ಕೆಕಾಯಿ ಕಂಡನಯ್ಯ ಕುಕ್ಕೆ ಗಾತ್ರವಾಳು ನಮ್ಮಲ್ಲಿಲ್ಲ ತೆ ನಮ್ಮನೆ ಜ್ರೂ ಸುಳ್ಳು ನಮ್ಮಲ್ಲಿಲ್ಲ ತುಳ್ಳೆ ನಮ್ಮನೆ